ಮೂವತ್ತೊಂದು ಮುಂಗಲಾರದ ತುತ್ತು ಆಚಾರ್ಯ ದೇವರ ಆತನು ಪ್ರಾತಃ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಬಂದು ಕುಳಿತಿದ್ದಾನೆ ಕಿಂಚಿದ್ದು ಉಪಹಾರವನ್ನು ಸ್ವೀಕರಿಸುವ ವೇಳೆ ಆದರೆ ಅವನಿಗೆ ಉಪಹಾರವೂ ಬೇಕಾಗಿಲ್ಲ ಏನೋ ಚಿಂತೆಯಲ್ಲಿದ್ದಾನೆ ಮನದ ದುಗುಡವನ್ನು ಮೈಯೂ ಯಜಮಾನರು ರೋಗಗ್ರಸ್ತನಾದಾಗ ಮನೆಯ ಹಸುಕರುಗಳಲ್ಲಿಯೂ ತೋರುವ ದೌರ್ಮನಸ್ ದೌರ್ಮನಸ್ಥದಂತೆ ಅಂಗಾಂಗಗಳೂ ತೇಜೋಹೀನವಾಗಿದೆ ಅಧ್ಯಯನಕ್ಕಾಗಿ ಬಂದು ನಿಂತಿದ್ದ ಶಿಷ್ಯರಿಗೆ ಅಧ್ಯಯನ ವೃದ್ಧ ಶಿಷ್ಯನಿಗೆ ಹೇಳಿ ತಾನು ಚಿಂತಾಗ್ರಸ್ತನಾಗಿ ಕುಳಿತಿದ್ದಾನೆ ಆಲಂಬಿನಿಗೂ ಆಚಾರ್ಯನಿಗೆ ಜ್ವರ ಬಂದಿರುವುದು ಗೊತ್ತಿದೆ ಅವಳು ಅಡುಗೆ ಮಾಡುವಾಗ ದೊಡ್ಡದಾಗಿ ಅತ್ತು ಬಿಡಬೇಕು ಎನಿಸುತ್ತದೆ. ಆದರದ್ದು ಅಭ್ಯಾಸವಿಲ್ಲದ ಕರ್ಮ ಗಂಡನು ತಾಯಿಯಂತೆ ಹೆಣ್ಣೆಂದು ತಲೆಯ ಮೇಲೆ ಕುಳ್ಳರಿಸಿಕೊಳ್ಳದಿದ್ದರು ಗಂಡನ ಮಗ್ಗುಲಲ್ಲಿ ಅನನ್ಯ ಭುಜವಾಗಿ ಅನನ್ಯ ಭಾಜವಾಗಿ ತನ್ನ ಸ್ಥಾನವೊಂದುಂಟು ಎಂಬ ನಂಬಿಕೆಗೊಂಡ ಮನಸ್ಸು ಮನೆಗೆಲಸಗಳಲ್ಲಿ ಆಕೆಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಗಂಡನು ತನ್ನ ಮಾತಿನಂತೆ ನಡೆಯದಿದ್ದರು ತನ್ನ ಮಾತನ್ನು ತಳ್ಳಿಹಾಕುವುದಿಲ್ಲವೆಂಬ ಧೈರ್ಯ ಅವಳಿಗೆ ತಾನು ಮಾಡುವ ಕೆಲಸದಲ್ಲಿ ಉತ್ಸಾಹ ಶ್ರದ್ಧೆಗಳನ್ನು ಕೊಟ್ಟಿದೆ ತಾನು ಮಾಡುತ್ತಿರುವುದು ಕೆಲಸವು ಇವು ಇತರರ ಆಕ್ಷೇಪಣೆಗೆ ಗುರಿಯಾಗುವುದಿಲ್ಲ ತೃಪ್ತಿಯನ್ನು ತರುವುದು ಎಂದು ಎಂಬ ನಂಬಿಕೆ ಬೇಕಾದಷ್ಟು ಸಂತೋಷವನ್ನು ತಂದಿದೆ ಮಾಡುವ ಕೆಲಸದಲ್ಲ ಕೆಲಸದಲ್ಲಿ ಏನಾದರೂ ತಪ್ಪಿದ್ದರೆ ಅದನ್ನು ದೊಡ್ಡದು ಮಾಡಿ ತನ್ನನ್ನು ಎಷ್ಟು ಕಷ್ಟ ಮಾಡದೆ ನಡೆಯುವ ಕಾಲು ಎಡವದೇ ಇರುವುದೆಂದು ಎಂಬ ವಿಶಾಲ ಮನಸ್ಸಿನಿಂದ ನೋಡುವ ಹಿರಿಯರು ತನ್ನನ್ನು ದೇವತೆ ಎಂದು ಗೌರವಿಸುತ್ತಾ ತನ್ನ ಪ್ರಸಾದಕ್ಕಾಗಿ ಕಾದಿರುವ ಹಿರಿಯರು ಅವಳಿಗೆ ಕಣ್ಣೀರಿಡಬೇಕು ನಿನ್ನೆಯ ಪ್ರಸಂಗ ಗಂಡ ಹಿಂಡತಿ ಹಿಂಡರಿಬ್ಬರಿಗೂ ನುಂಗಲಾರದ ತುತ್ತಾಗಿದೆ ಗುರುದೇವ ವೈಶಂಪಾಯನ ಗುರುಕುಲದಲ್ಲಿ ಶಿಷ್ಯಮಂಡಲದಲ್ಲೆಲ್ಲ ಇವನನ್ನು ಬಿಟ್ಟರೇ ಇನ್ನಿಲ್ಲ ಎನ್ನಿಸಿ ಎನ್ನಿಸಿಕೊಂಡ ಕುಲಪತಿಗಳ ಕೋಪಕ್ಕೆ ಪಾತ್ರನಾಗಿ ಮನೆಗೆ ಬಂದು ಬಿಟ್ಟಿದ್ದಾನೆ ಅಧ್ಯಯನ ಮಾಡುವಾಗ ಶಿಷ್ಯರ ದೌರ್ಬಲ್ಯದಿಂದಲೋ ಅನ್ವಧಾನದಿಂದಲೋ ಅಲ್ಲಲ್ಲಿ ದುಷ್ಟವಾಗುವುದುಂಟು ಆದರೂ ಅದು ದೋಷ ವೇದಕ್ಕೆ ಅಪರಾಧವಾಗುವುದರಿಂದ ಅದು ಬ್ರಹ್ಮತ್ಯೆ ಬ್ರಹ್ಮಹತ್ಯೆ ಅದನ್ನು ದಿನ ದಿನವೂ ಕಳೆಯುವುದಕ್ಕೋಸ್ಕರ ಆಚಾರ್ಯರನ್ನಾದುವನು ಕೆಲವು ಭಾಗಗಳು ಭಾಗವನ್ನು ಪಾರಾಯಣ ಮಾಡುವನು ಯಾವತ್ತಾದರೂ ಆತನ ದೇಹ ಮನಸ್ಥಿತಿಗಳಿಂದ ಆತನಿಗೆ ಆ ಕಾರ್ಯವನ್ನು ಮಾಡುವುದು ಸಾಧ್ಯವಿಲ್ಲವಾದರೆ ಆತನಿಗಾಗಿ ವೃದ್ಧ ಶಿಕ್ಷಣವನ್ನು ಮಾಡುವನು ಆಗಾಗ ಆ ಕಾರ್ಯವನ್ನು ಮಾಡುವುದು ಯಾಜ್ಞವಲ್ಕಿಯನು ಪಾಲಿಗೆ ಬಂದಿತ್ತು ಯಾಜ್ಞವಲ್ಕಿಯನು ಗುರುದೇವಿಗೆ ಏನೋ ಅಸ್ವಸ್ಥತೆ ಇರುವುದನ್ನು ಕಂಡು ಅವರ ಅಪ್ಪಣೆಯಾದರೆ ಆ ಪ್ರಾಯಶ್ಚಿತ್ಯ ಪ್ರಾಯಶ್ಚಿತ್ತಧ್ಯಯನವನ್ನು ತಾನು ಮಾಡುವನೆಂದು ಅರಿಕೆ ಮಾಡಿದನು ನೀರು ಇದ್ದಕ್ಕಿದ್ದಂತೆ ಕುದಿಯುವಂತೆ ಗುರುದೇವನು ರೇಗಿ ಇತರರಿಗಿಂತ ಚೆನ್ನಾಗಿ ಅಧ್ಯಯನ ಮಾಡಿರುವನೆಂಬ ಅಹಂಕಾರ ನಿನಗೆ ಬಂದಿದೆ ಈ ಅಹಂಕಾರವು ವಿದ್ಯಾವಂತನಿಗೆ ತಕ್ಕುದಲ್ಲ ಈ ಅಹಂಕಾರದಿಂದ ಇತರರಿಗೆ ಅನುಮಾ ಅವಮಾನ ಮಾಡಿದಂತಾಯಿತು ನಮ್ಮ ವಿದ್ಯೆಯನ್ನು ನಮಗೆ ಕೊಟ್ಟು ಹೋಗು ಎಂದು ಹಾರಾಡುವುದೇ ಯಾಜ್ಞವಲ್ಚನು ಯಾವಾಗಲೂ ವಿನಯದಿಂದ ಇರುವವನು ಆದರೆ ಆಕಸ್ಮಿಕವಾದ ಈ ಕೋಪದಿಂದ ಅವನಿಗೂ ವಿರಸವಾಯಿತು ಮನಸ್ಸು ಮುರಿದು ಆಕ್ರೋಶವಾಯಿತು ಆಕ್ರೋಶವಾಯಿತು ಕಣ್ಣಲ್ಲಿ ನೀರು ಬಂತು ಆದರೂ ಸಭ್ಯತನವನ್ನು ಬಿಡಲಾರದೆ ಆ ಆಕ್ರೋಶದಲ್ಲಿಯೂ ನನ್ನನ್ನು ತಪ್ಪಾಗಿದ್ದರೆ ಕ್ಷಮಿಸಬೇಕು ಎಂದು ನಮಸ್ಕಾರ ಮಾಡಿದನು ಕುಲಪತಿಗೆ ಎಂದಿನಂತೆ ಆಗಿದ್ದರೆ ಆ ನಮಸ್ಕಾರದಿಂದ ಶಾಂತವಾಗಬೇಕಿತ್ತು ಆದರೆ ಅಂದು ಅದೇನೋ ಉರಿಯುವ ಬೆಂಕಿಗೆ ಉಪ್ಪು ಎರಚಿದಂತಾಯಿತು ಇನ್ನಷ್ಟು ಸಿಡಿಮಿಡಿಗಿಡುತ್ತಾ ಅಪಚಾರಕ್ಕೆ ವಿನಯದ ಮುಸುಕು ಮುಚ್ಚಬೇಕೆಂದಿದೆಯಾ ನಾವು ಹೇಳಿದಂತೆ ಮಾಡು ಹೊರಟೋಗು ನೀನು ಇನ್ನು ನೀನು ನಮ್ಮ ಆಶ್ರಮದಲ್ಲಿರುವುದು ಬೇಡ ನೀನು ನಮ್ಮ ಆಶ್ರಮದಲ್ಲಿ ಒಂದು ಗಳಿಗೆಯೂ ಇರುವುದು ನಮ್ಮ ವಿದ್ಯೆಯನ್ನು ನಮಗೆ ಕೊಟ್ಟು ಹೋಗು ಎಂದು ಗದರಿದನು. ಗದುರಿದನು ಈ ಗದರಿಕೆಯನ್ನು ಕೇಳಿ ಕುಲಪತಿಯ ಪತ್ನಿ ಕಂಬದಿ ಕಬಂಧಿನಿಯು ಬಂದಳು ಗಂಡನ ಎದುರಿಗೆ ಕಣ್ಣೀರು ಇಡುತ್ತಿದ್ದರೂ ನಾಗರಹಾವಿನಂತೆ ಬಸುಗುಟ್ಟುತ್ತಾ ಹಳ್ಳೆಗಳನ್ನು ಅರುಳಿಸಿಕೊಂಡು ಕ್ರೋಧಾತ ಮುನಾಗಿ ನಿಂತಿದ್ದ ಶಿಷ್ಯನನ್ನು ಕಂಡು ಥಟ್ಟನೆ ಬಂದು ಅವನನ್ನು ತನ್ನ ಹಿಂದೆ ಎಳೆದುಕೊಂಡು ಕೊಳ್ಳುತ್ತಾ ಗಂಡನಿಗೆ ಎದುರಾದಳು ಆಕೆಗೆ ದಿಗಿಲು ಗುರು ಶಿಷ್ಯರಿಬ್ಬರು ಇಬ್ಬರಿಗೂ ಕೋಪವು ಮಿತಿಮೀರಿ ಇನ್ನೆಲ್ಲಿ ಶಾಪ ಶಾಪ ಪ್ರತಿಶಾಪಗಳಲ್ಲಿ ಪರ್ಯಾವಸನವಾದೀತು ಎಂಬ ಭಯದಿಂದ ಆಕೆಯು ಥಟ್ಟನೆ ಗಂಡನಿಗೆ ನಮಸ್ಕಾರ ಮಾಡಿ ಇಲ್ಲಿಗೆ ಈ ಕೋಪವು ಉಪಸಂಹಾರವಾಗಬೇಕು ಯಾಜ್ಞವಲ್ಕಿಯನನ್ನು ಕಲಿದುಕೊಂಡು ಹೋಗಲು ಅಪ್ಪನೆಯಾಗಬೇಕು ಎಂದು ಕೈ ಮುಗಿದಳು ಗುರುದೇವನು ಕೋಪವನ್ನೆಲ್ಲ ಸಂವರ್ಣ ಮಾಡಿಕೊಳ್ಳುತ್ತಾ ಕೋಪದಿಂದ ಉರಿಯುತ್ತಿ ಉರಿಯುವಂತಿದ್ದ ಉರಿಯುವಂತಾಗಿದ್ದ ಕಣ್ಣುಗಳನ್ನು ಅತ್ತ ತಿರುಗಿಸಿಕೊಂಡು ಆಗಬಹುದು ಎಂದು ಅನುಮತಿ ಇತ್ತನು ಆಕೆಯ ಅವನನ್ನು ಎಳೆದುಕೊಂಡು ಅಡುಗೆ ಮನೆಗೆ ಹೋದಳು ಆಚಾರ್ಯ ನೆದ್ದು ಸ್ನಾನಕ್ಕೆ ಹೋದನು ಮಧ್ಯಾಹ್ನಿಕವೆಲ್ಲ ಮುಗಿದು ಕುಲಪತಿಯ ವೈಶ್ವ ದೇವಾದ ಮೇಲೆ ಆಕೆಯ ಯಜ್ಞ ಯಾಜ್ಞವಲ್ಕನಿಗೆ ಊಟ ಮಾಡಿಸಿದ್ದನು ಇಷ್ಟುವಿಲ್ಲದಿದ್ದರೂ ಆಕೆಯ ಬಲವಂತವಾಗಿ ಇವನು ಊಟದ ಶಾಸ್ತ್ರ ಮಾಡಿ ಯಾರಿಗೂ ಹೇಳದೆ ಕಳ್ಳತನ ಮಾಡಿದವನಂತೆ ದುರ್ದಾನವನ್ನು ತೆಗೆದುಕೊಂಡವನಂತೆ ಆಶ್ರಮದಿಂದ ಹೊರಟು ಗಂಡ ಹೆಂಡರಿಬ್ಬರೂ ಮಗನಿಂದಲೇ ಈ ಕಥೆಯನ್ನೆಲ್ಲ ಕೇಳಿದರು ಅಕಾರಣವಾಗಿ ಅದು ತಮ್ಮ ಮಗನ ಮೇಲೆ ಕೋಪ ಮಾಡಿಕೊಂಡರಲ್ಲ ಆ ಕುಲಪತಿಗಳು ಎಂದು ಗಂಡನು ಗಂಡನಿಗೆ ಅಭಿಮಾನವು ಹೆಂಡತಿಗೆ ತನ್ನ ಮಗನು ಆಗಲೂ ವಿನಯದಿಂದ ಇದ್ದನಲ್ಲ ಎಂದು ಒಂದು ಅಂತ ಸಂತೋಷ ಬ್ರಹ್ಮಹತ್ಯಾ ನಿವಾರಣಕ್ಕಾಗಿ ಪ್ರಾಯಶ್ಚಿತ್ಯ ಪ್ರಾಯಶ್ಚಿತ್ಯಧ್ಯಯನವನ್ನು ತಾನು ಮಾಡುವೆನೆಂದು ಹೇಳುವುದರಲ್ಲಿ ತಪ್ಪೇನು ಎಂದು ಗಂಡನು ವಿಚಿಕ್ಷತೆ ಮಾಡಿದರೆ ಎಷ್ಟಾಗಲಿ ಕಬಂಧ ಕಬಂಧಿನಿಯವರು ಹೆಂಗಸು ಆಗ ಏನಾದೀತೋ ಎಂದು ಆ ಕೈಯೋ ನಿಜವಾಗಿಯೂ ಏನೇನೋ ನಡೆಯುವುದು ಹೋಗುತ್ತಿತ್ತೋ ಎಂದು ಹೆಂಡತಿಗೆ ನಂಜಿಕೆಯಾಗಿ ನಡುಕಬರುವುದು ಅಂತೂ ಇಬ್ಬರಿಗೂ ದೌರ್ಮನಸ್ಯ ಏನು ಮಾಡುವುದಕ್ಕೂ ಬೇಡ ಗಂಡನಿಗೆ ಅಭ್ಯಸ್ತವಾಗಿದ್ದ ಅಧ್ಯಾಪನವೂ ಬೇಡವಾಗಿದ್ದರೆ ಬೆಂಡತಿಯು ಮಾತ್ರ ಅಭ್ಯಾಸವನ್ನು ಬಿಡಲಾರದೆ ಅಡುಗೆಯನ್ನು ಮಾಡುತ್ತಿದ್ದಾಳೆ ಹೀಗೆ ಇಬ್ಬರು ತಮ್ಮ ತಮ್ಮ ದುಬಡವು ಕೆರೆಯ ಕಟ್ಟೆಯನ್ನು ಒಡೆದುಕೊಂಡು ನುಗ್ಗುವುದಕ್ಕೆ ಸಿದ್ದವಾದ ನೀರಿನಂತೆ ಬೆಳೆದು ಮನಸಿಯುತ್ತಿರಲು ಸರ್ವಸ್ವಾಪಾರವನ್ನು ಅನುಭವಿಸಿದವರಂತೆ ಮೂಕರಾಗಿ ಸ್ತಬ್ಧರಾಗಿ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿಸಿರುವಾಗ ಆಚಾರ್ಯ ಎಂಬ ಧನಿಯು ಗುಡಿಗೆ ಗುಡುಗಿತು ಆಚಾರ್ಯನು ಆ ದ್ವನಿಯನ್ನು ಕೇಳುತ್ತಲು ಹೊಸದಾಗಿ ಏನೋ ದಾರಿಯು ಸಿಕ್ಕಿದಂತಾಗಿ ನೀರಲ್ಲಿ ಮುಳುಗುತ್ತಿರುವವನಿಗೆ ಬೆಂಡಿನ ಆಸೆಯು ದೊರೆತು ಲಭಿಸಿದ್ದಂತಾಗಿ ಕಣ್ಣು ಒದ್ದೇ ಬರಬೇಕು ದಯಮಾಡಿಸಬೇಕು ಎಂದು ಎದ್ದು ಆಗಂತಕರನ್ನು ಎದುರುಗೊಂಡು ಕರೆತಂದರು ಅವರಿಗೆ ಕೈಕಾಲಿಗೆ ನೀರು ಕೊಟ್ಟು ಕರೆದುಕೊಂಡು ಹೋಗಿ ನಡುಮನೆಯಲ್ಲಿ ವೇತ್ರಾಸನದಲ್ಲಿ ಮೇಲೆ ಕುಳರಿಸಿದನು ಇಂಥ ಆಲಂಬನಿಗೂ ಆ ಗುಡುಗು ಕೇಳಿಸಿತು ಯಾರು ಇಷ್ಟು ದಪ್ಪವಾಗಿ ಕೂಗುವರು ಎನಿಸಿತು ಮನಸ್ಸು ಎಂದಿನಂತೆ ಹಗುರವಾಗಿದ್ದರೆ ಧನಿಯನ್ನು ಗುರುತಿಸಬಹುದಾಗಿತ್ತು ಅದು ಆಗಲಿಲ್ಲ ಏನಾದರೂ ಆಗಲಿ ಎಂದು ಕೆನೆ ಮೊಸರನ್ನು ಬಟ್ಟಲಲ್ಲೇ ಹಾಕಿ ಅದಕ್ಕೆ ಸಕ್ಕರೆಯನ್ನು ಹಾಕಿ ತೆಗೆದುಕೊಂಡು ಹೋದ ಬಂದವರು ಬುಡಿದರು ಏನು ಸಮಾಚಾರ ಎಂದು ಕೇಳಿದರು ಆಚಾರ್ಯನು ಮಗನ ಸಮಾಚಾರವನ್ನು ಹೇಳಬೇಕು ಎಲ್ಲಿಂದ ಆರಂಭಿಸುವುದು ಎಂದು ಯೋಚನೆಯಲ್ಲಿರುವಾಗ ಆಲಂಬಿನಿಯು ಮರದ ತಟ್ಟೆಯಲ್ಲಿ ಮರದ ಬಟ್ಟಲಲ್ಲಿ ಸಕ್ಕರೆ ಹಾಕಿರುವ ಮೊಸರನ್ನು ತಂದು ಭಾಗದಲ್ಲಿ ಕಾಣಿಸಿಕೊಂಡರು ಬುಡಿದರೆ ಏನು ಆಲಂಬಮ್ಮ ಏನು ಸಮಾಚಾರ ಎಂದು ಕೇಳಿದರು ಅವಳಿಗೆ ಹಾಗಾದರೆ ಇವರಿಗೂ ತಿಳಿದಿದೆಯೋ ಅವಳಿಗೆ ಹಾಗಾದರೆ ಇವಳಿಗೂ ತಿಳಿದಿದೆಯೋ ಎನಿಸಿ ಕಣ್ಣಲ್ಲಿ ನೀರು ತುಂಬಿತು ಆದರೆ ಅಲ್ಪಹಾರವನ್ನು ನೀಡುವಾಗ ಕಣ್ಣೀರು ತರವಲ್ಲವೆಂದು ಭೂಕಷ್ಟದಿಂದ ಅದನ್ನು ಸಂವರಣ ಮಾಡಿಕೊಂಡು ಏನಾದರೂ ಇದ್ದೇ ಇರುತ್ತೆ ಮೊದಲು ಅಗ್ನಿ ದೇವನು ಆಮೇಲೆ ಆ ಮಾತು ಎಂದು ತಟ್ಟೆಯನ್ನು ಮುಂದಿಟ್ಟಳು ಆದರೂ ಧ್ವನಿಯಲ್ಲಿ ವೈಕ್ಲ ವೈಕ್ಲಭ್ಯವಿಲ್ಲದಿಲ್ಲದಿರಲಿಲ್ಲ ವೈಕ್ಲಭ್ಯವಿಲ್ಲದಿರಲಿಲ್ಲ ಬುಡಿದರು ಹಾಗೋ ಸರಿ ಎಂದು ಮನಮಾಂತನಾಡದೆ ಏನು ಉಪಚಾರ ಏನೋ ಉಪಚಾರ ಇಳಿಸಿಕೊಳ್ಳದೆ ಮೊಸರನ್ನು ತೆಗೆದುಕೊಂಡರು ಅದನ್ನು ಸೇವಿಸಿ ಈ ಮೊಸರು ಮಾಡುವುದು ಒಂದು ವಿದ್ಯೆ ಇರಬೇಕು ಅದು ನಿನಗೆ ಬಹು ಚೆನ್ನಾಗಿ ಒಲಿದಿದೆಯಮ್ಮ ಇದೇನು ಬೆಳಿತುಕಲ್ಲೋ ಅಥವಾ ಬಿಗಿದುಕೊಂಡಿರುವ ಮೊಸರು ಎಂದು ಅದನ್ನು ಆಸ್ವಾದಿಸುತ್ತಾ ಬಟ್ಟೆಗಳನ್ನು ಒತ್ತಲಾಗಿಟ್ಟು ಎಲ್ಲಿ ಯಜ್ಞ ಯಾಜ್ಞವಲ್ಕ್ಯ ದಂಪತಿಗಳಿಗೆ ಬುಡಿಲರಿಗೆ ಎಲ್ಲವೂ ತಿಳಿದಿರಬೇಕು ಎನಿಸಿದರು ಒಬ್ಬರ ಮುಖವಂತ ಒಬ್ಬರು ನೋಡಿಕೊಂಡರು ಒಂದು ಗಳಿಗೆ ತಡವಾಗಿ ಹಿತ್ತಲ್ಲಿ ತೋಟದಲ್ಲಿರಬೇಕು ಹೋಗಿ ಕರೆದುಕೊಂಡು ಬರ್ತೇನೆ ಎಂದು ಆಲಂಬಿನಿಯೋ ಹೊರಟಳು ಬುಡಿದಳು ಆಕೆಯನ್ನು ಕೈ ತೋರಿಸಿ ನೋಡಿ ತಡೆಯುತ್ತಾ ಬೇಡ ಬೇಡ ಅವನಾಗಿ ಬರುತ್ತಾನೆ ಇನ್ನೆಷ್ಟು ಒತ್ತಾದ ಮೇಲೆ ಅವನೇ ಅವನೇ ಬರಲಿ ಇನ್ನಷ್ಟು ಒತ್ತಾದ ಮೇಲೆ ಅವನೇ ಬರಲಿ ನೀನಿಲ್ಲಿಯೇ ಇದ್ದು ನಾನು ಹೇಳುವುದನ್ನೆಲ್ಲ ಕೇಳು ಎಂದರು ಅಲಂಬಿನಿಯೋ ಒಳಕೆ ಹೊರಟಿದ್ದವಳು ಅಲ್ಲೇ ನಿಂತಳು ಬುಡಿದಳು ಆರಂಭಿಸಿದರು ಆಚಾರ್ಯ ನೀವು ಮಗನ ವಿಚಾರವಾಗಿ ಯೋಚಿಸುತ್ತಿದ್ದೀರಿ ನಿಂದಿನ ವಿಷಯ ನಮ್ಮ ನಿಮ್ಮಿಬ್ಬರ ಮನಸ್ಸಿನದೇ ತುಂಬಿದೆ ಆ ವಿಷಯವಾಗಿ ಯೋಚನೆಯನ್ನು ಬಿಡಿ ಇದೆಲ್ಲ ದೇವತೆಗಳ ಅತ್ತಕಡೆ ಕಡೆ ವೈಶಂಪಾಯನರು ಇತ್ತ ಕಡೆ ಇಬ್ಬರನ್ನು ಹಿಡಿದು ಆಡಿಸಿದವರು ದೇವತೆಗಳು ಅದನ್ನು ನಿಮಗೆ ಹೇಳಬೇಕೆಂದೇ ನಾನು ಬಂದದುದು ಸರಿ ತಮಗೆ ಹೇಗೆ ತಿಳಿಯಿತು ಅಯ್ಯ ಯಾಜ್ಞವಲ್ಕಿಯನ್ನು ಕಳಿಸುವಾಗ ಕಳಿಸಿಬಿಟ್ಟರು ಈಗ ಆ ವೈಶಂಪಾಯಿನರ ಗೋಳು ಎಲ್ಲೋ ಹಿಡಿಸಲು ನಿನ್ನೆಯ ಸರಿ ರಾತ್ರಿ ಹೊತ್ತಿಗೆ ಮನೆಗೆ ಬಂದು ಬಾಗಿಲು ಕತ್ತಿದ್ದಾರೆ ಯಾರು ಇಷ್ಟು ಹೊತ್ತಿನಲ್ಲಿ ಬರುವವರು ಬರುವವರು ಬಂದು ನೋಡಿದರೆ ವೈಶಂಪಾಯಿನರು ಬರುತ್ತಿದ್ದವರೇ ಪಾದ ನಮಸ್ಕಾರ ಮಾಡಿ ಒಂದು ಅಠಾತುಟಿಯ ನಡೆದು ಹೋಯ್ದೆ ಅದು ಆದ್ದರಿಂದ ಮುಂದೆ ಏನೋ ಅನರ್ಥ ಸಂಭವಿಸಿದಂತೆ ಕಾಪಾಡುವ ಭಾರ ನಿಮ್ಮದು ಎಂದು ಕಡ್ಡೀರಿಟ್ಟುಕೊಂಡರು ಏನು ಹೇಳಿ ಸರಿ ಮಾಡೋಣ ಎಂದು ನಾನು ಸಮಾಧಾನ ಮಾಡಿ ಹೇಳಿದಷ್ಟು ಆತನ ದುಃಖ ಬೆಚ್ಚಾಯಿತು ಕೊನೆಗೆ ಅವರು ಹೇಳಿದುದು ಇಷ್ಟೇ ಬೆಳಗಿನಿಂದ ಆತನಿಗೆ ಏನೋ ಅವಿವೇಕ ನಡೆಯುವುದು ಎಂದು ಗೊತ್ತಿತ್ತು ಅದರಿಂದ ಮನಸು ಕರೆದು ಹೋಗಿತ್ತು ಆದರೂ ಅಭ್ಯಾಸಬದಿಂದ ಅಧ್ಯಯನವನ್ನು ಹೇಳಿದರು ಕೊನೆಯಲ್ಲಿ ಎಲ್ಲರೂ ಹೊರಟು ಮೇಲೆ ಯಾಜ್ಞವಾಳಿಕೆಯನ್ನು ನಿಂತಿದ್ದು ಇಂದು ತಮಗೆ ದೇಹ ಸ್ಥಿತಿ ಸರಿಯಾಗಿರುವಂತಿಲ್ಲ ಸರಿಯಾಗಿರುವಂತಿಲ್ಲ ಅಪ್ಪಣೆಯಾದರೆ ನಾನು ಪ್ರಾಯಶ್ಥಿತಿ ಅಧ್ಯಯನ ಮಾಡುತ್ತೇನೆ ಎಂದನಂತೆ ಅದೇ ಕಾರಣವಾಗಿ ಅತನು ಒಗಿಕೊಂಡು ಅದೇನೋ ಅದೇನೋ ಭೂಮಿಯಾಕಾಶಗಳನ್ನು ಏಕ ಮಾಡುವಷ್ಟು ಆಗಿತ್ತಂತೆ ದೈವಶ ಅಡ್ಡಬಾರದಿದ್ದರೆ ಏನೇನೋ ಆಗುತ್ತಿತ್ತು ಆದರೆ ಅದೇ ಕಾರಣವಾಗಿ ಯಾಜ್ಞವಲ್ಕೆಯನ್ನು ಕಳುಹಿಸಿ ಯಾಜ್ಞವಲ್ಕೆಯನನ್ನು ಕಳುಹಿಸಿದ್ದು ಆತನ ದಯೇನೂ ತಪ್ಪಿಲ್ಲ ತಪ್ಪಿದರೆ ಅ ಕಾರಣವಾಗಿ ರೇಗಿದ ನನ್ನರು ಆತನಿಗೆ ಈ ನಿರ್ಗಮನದಿಂದ ಶ್ರೇಯಸ್ಸೆಯಾಗುವಂತೆ ನನ್ನ ತಪಸ್ಸನ್ನೆಲ್ಲ ದಾರಿ ಎರೆದಿದ್ದೇನೆ ಆದ್ದರಿಂದ ಆಚಾರ್ಯ ದಂಪತಿಗಳು ಮಗಳ ಮೇಲೆ ಮಗ ಮಗನ ಮೇಲೆ ಎಲ್ಲಷ್ಟು ಕೋಪ ಮಾಡಬಾರದು ಗದರಿಸಿಕೊಳ್ಳಲೂಬಾರದು ಎಂದು ತಾವು ಹೋಗಿ ಅವರಿಗೆ ಸಮಾಧಾನ ಹೇಳಿಬರಬೇಕು ಎಂದು ಆ ಕಾರ್ಯವನ್ನು ನನಗೆ ವಹಿಸಿ ಅದೇ ಸಮರಾತ್ರಿಯಲ್ಲಿಯೇ ಆತನು ಹೊರಟು ಹೋದನು ನಿಮಗೆ ಇದನ್ನು ಹೇಳಲು ನಾನು ಬಂದೆ ಯಾವ ಕಾರಣದಿಂದಲೇ ಆಗಲಿ ಬುಡಿದರು ನಮ್ಮ ಮನೆಗೆ ಬಂದರೆ ಅದೇ ಭಾಗ್ಯ ಆಯಿತು ಆತನೇ ಬಂದು ನಮಗೆ ಏಕೆ ಹೇಳಬಾರ್ದಾಗಿತ್ತು ಅದರಲ್ಲೇನೋ ರಹಸ್ಯವಿದ್ದಂತೆ ಇದೆ ಯಾಜ್ಞವಾಳಿಕಿನ ಎದುರಿಗೆ ಎದುರಾಗಿ ಈ ವಿಷಯವನ್ನು ನಿಮಗೆ ಹೇಳಬಾರದು ಎಂದು ಆತನು ಬರಲಿಲ್ಲವಂತೆ ವಟುವಿನ ಎದುರುವಿಗೆ ಎದುರಾಗಿ ಹೇಳಬಾರದು ಎಂಬುದರಲ್ಲಿ ಲೌಕಕ್ಕಿಂತ ಲೌಕಿಕಕ್ಕಿಂತ ಅಲೌಕಿಕವೇ ಹೆಚ್ಚು ಎಂದು ನನಗೆ ಎನಿಸಿ ಹೋಗಲಿ ಬಿಡಿ ಆ ದಂಪತಿಗಳು ಅದು ತಿಳಿದ ಮೇಲೆ ವ್ಯಥಪಡೆಯುವುದಿಲ್ಲ ಹಾಗೆ ನೀವು ನನ್ನಲ್ಲಿ ಭರವಸೆ ಇಟ್ಟು ನಿಮ್ಮ ಮುಖವನ್ನು ಬಿಡಿ ಯಾವುದು ತರ್ಕದಿಂದ ಯಾವುದು ತರ್ಕದಿಂದ ಆಚೆಗೆ ಇದ್ದು ಸಂಭವ ಕಾರಣವಾಗುವುದೋ ಅದನ್ನು ದೈವವೆನ್ನಬೇಕು ಆದ್ದರಿಂದ ಇದು ದೈವಚಿತ್ತದಿಂದ ನಡೆದು ಇದು ದೈವ ಕಾರ್ಯಾರ್ಥವಾಗಿಯೇ ಇರಬೇಕು ಎಂದು ಎಂದೆ ಆಚಾರ್ಯನು ನಗುತ್ತಾ ನನಗೂ ಹಾಗೆಯೇ ಎನ್ನಿಸುತ್ತದೆ ತಾವು ಇಷ್ಟು ಹೇಳಿದರೆಂದು ದುಃಖವು ನನ್ನನ್ನು ಬಿಟ್ಟಿತು ಎಂದು ಅಳುತ್ತಾ ಬಂದವರು ನಗುತ್ತಾ ಹೋದರು ಆಗಿ ಆ ದಂಪತಿಗಳಿಗೆ ಹೊರಿಸಿದ್ದೆ ಹೊರಲಾರದ ಭಾರವನ್ನು ಇಳಿಸಿದಂತಾಗಿ ಅವರ ಅರಿವಿಲ್ಲದೆ ಅವರ ಪ್ರಯತ್ನವಿಲ್ಲದೆ ಒಂದು ನಿಟ್ಟಿಸಿರು ಬಂತು ಹಗುರವಾದ ಮನಸ್ಸಿನಿಂದ ಅವರು ಬುಡಿದರಿಗೆ ನಮಸ್ಕಾರ ಮಾಡಿ ತಮಗಾದ ಉಪರ ಉಪಕಾರವನ್ನು ಕುರಿತು ಹೇಳಿದರು ಬುಡಿದರ ಮಾತು ಹೊರಡಿಸುವ ಚಾತುರ್ಯದಿಂದ ನಾನು ಬಂದು ಇಷ್ಟೊತ್ತಾಯಿತು ಯಾಜ್ಞವೈಕ್ಯನಲ್ಲಿ ಬರಲಿಲ್ಲವಲ್ಲ ಎಂದರು ಯಾಜ್ಞವೈಕ್ಯನು ಈಗೋ ಬಂದೇ ತಾತ ಎಂದು ಬಂದು ನಮಸ್ಕಾರ ಮಾಡಿದನು